ಓರುಭ್ಯೋ ನಮಃ ಹರಿ ಓಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂಬೆ ಪುಣಚ ಶಿವಮಹಾಪುರಾಣದಲ್ಲಿ ರುದ್ರ ಸಂಹಿತೆ ಎರಡನೇದು ಅದರಲ್ಲಿ ಎರಡನೇ ಖಂಡ ಸತಿಖಂಡ ಅದರಲ್ಲಿ ಮೂವತ್ತ ಅಧ್ಯಾಯ ಏಕೋ ಅಧ್ಯಾಯ ಶ್ರೀ ಬ್ರಹ್ಮೋವಾಚ ಏತಸ್ತರೆ ತತ್ರ ನಭೋ ವಾಣಿ ಮುನೀಶ್ವರ ಅವೋಚಕ್ಷುಣ್ಣತಕ್ಷ ಸುರಾ ಯಥಾರ್ಥ ಬ್ರಹ್ಮ ಹೇಳ್ತಾನೆ ಇಲ್ಲೇನಾರದನೇ ಈ ಮಧ್ಯೆಯಲ್ಲಿ ದಕ್ಷ ಮತ್ತು ದೇವತೆಗಳು ಮುಂತಾದವರಿಗೆ ಕೇಳಿಸುವಂತೆ ಸ್ಪಷ್ಟವಾಗಿ ಆಕಾಶವಾಣಿ ಹೀಗೆ ಕೇಳಿಸಿತು ವ್ಯೋಮ ವಾಣ್ಯು ವಾಚ ರೇ ರೇ ದಕ್ಷ ದೂರಂಭಾಚಾರ ಪಾಯಣ ಕಿಂಕೃತೂಢ ಕರ್ಮಾನರ್ಥಕಾರಕ ಆಕಾಶವಾಣಿ ವ್ಯೋಮವಾಣಿ ವ್ಯೋಮ ಅಂದರೆ ಆಕಾಶ ಹೇಳಿತು ಎಲೇ ದಕ್ಷಿಣೆ ನೀನು ದುರಾಚಾರಿಯು. ಗರ್ವಿಷ್ಠನು ಮೂರ್ಖನು ಬರಿಯ ಡಂಬವನ್ನು ಪ್ರದರ್ಶಿಸ್ತೀಯ ಆಡಂಬರ ಡಂಬ ಗರ್ವ ಇಂತಹ ನೀನು ಮಾಡಿದಂಥ ಐ ಅನರ್ಥವನ್ನೇ ಉಂಟು ಮಾಡುವುದು ನ ಕಂ ಶೈವರಾಜಿಚೇರ್ವಚನ ಸೀ ಪ್ರಮಾಣ ತತ್ಕೃತೆ ಮೂಢ ಸರ್ವಾನಂದಕರ ಶುಭಂ ಪರಮಶಿವಭಕ್ತನಾದ ದಧಿಚ ಮುನಿಯ ಮಾತನ್ನು ನೀನು ಗಮನಿಸಲಿಲ್ಲ ಆ ಮುನಿಯು ಹೇಳಿದ್ದು ಮಂಗಳಕರವು ಸುಖದಾಯಕವೂ ಆಗಿತ್ತು ನಿರ್ಗತಸ್ಥೆ ಮಖಾ ದ್ವಿಪ್ರಹ ಶಾಪ ದತ್ವಾ ಸುಧುಸ್ಸಹಂ ತು ಬುದ್ಧಿನ್ನೋ ತ್ವಯ ಮೂಢೇತಸೀ ಆ ದಧೀಚು ಮುನಿ ನಿನ್ನ ಯಜ್ಞವು ನಾಶವಾಗುವಂತೆ ಶಾಪವಂತ ಯಜ್ಞಶಾಲೆಯಿಂದ ಹೊರಟೋದು ಅದರಿಂದಲೂ ಮೂಢನ ನಿನಗೆ ತಿಳುವಳಿಕೆ ಬರಲಿಲ್ಲ ಆದರೂ ನೀನು ಎಚ್ಚೆತ್ತುಕೊಳ್ಳಿಲ್ಲ ಅಂತ ತತಃ ಅಪಿ ಬುದ್ಧಂ ಕಿಂಚಿತು ಸ್ವಲ್ಪವೂ ಅರಿವಾಗಿಲ್ಲ ನಿನಗೆ ತಿಳುವಳಿಕೆ ಬರಲಿಲ್ಲ ಫಯ ಮೂಢೇನ ಚೇತಸಿ ಮೂಢ ಬುದ್ಧಿಯುಳ್ಳ ನಿನಗೆ ತತಃಕೃತ ಕಥನ್ನವ ಸ್ವುತ್ರ್ಯಸ್ತ್ವಾರಃ ಪ ಸ್ವುತ್ರ್ಯಾಸ್ವಾದರಃ ಪರ ಸತಿಯ ಮಂಗಲಾಯ ಗೃಹ ಸ್ವತಃ ಆಮೇಲೆ ಮಂಗಳೆಯಾದ ನಿನ್ನ ಪುತ್ರಿ ಸತೀದೇವಿಯು ತಾನಾಗೇ ನಿನ್ನ ಮನೆಗೆ ಬಂದಳು ನೀನು ಅವಳನ್ನು ಆಧರಿಸಿ ಏಕೆ ಗೌರವಿಸಲಿಲ್ಲ ತೃತ ಕಥಂ ನ ಸ್ವುತ್ರ ಆಧರ ಪರ ನೇವೃತ ಯಾಕೆ ಮಾಡಲಿಲ್ಲ ನಿನ್ನಿಂದ ಮಾಡಲ್ಪಡಲಿಲ್ಲ ಆದರ ಸತ್ಕಾರ ಸತೀವೌ ನಾ ಅರ್ಚಿತ ಓಹಿ ಕಿದ ಜ್ಞಾನದುರ್ಬಲ ಬ್ರಹ್ಮಪುತ್ರ ಇದೆ ವೃಥಾ ಗರ್ವಿತೋಸಿ ವಿಮೋಹಿ ಪರಮಪೂಜ್ಯರಾಜ್ ಸತೀಶಂಕರರನ್ನೇ ಅಜ್ಞಾನದಿಂದ ಅರ್ಚಿಸಲಿಲ್ಲ ನಾನು ಬ್ರಹ್ಮಪುತ್ರ ಅಂತೇಳಿ ವೃಥಾ ಗರ್ವಿಷ್ಣನಾಗಿದ್ಯಲ್ಲ ಸಾ ಸತ್ಯ ಸದಾಧ್ಯ ಸರ್ವರ್ವರ್ವರ್ವರ್ವಕರ್ಮ ಫಲಪ್ರದ ತ್ರಿಲೋಕಮ ಕಲ್ಯಾಣಿ ಶಂಕರಾರ್ಧಾಂಗಭಾಗಿನಿ ಆ ಸತಿಯನ್ನೇ ಸದಾ ಅರ್ಚಿಸಬೇಕು ಅವಳು ಸಕಲ ಕರ್ಮಗಳಿಗೂ ಫಲವನ್ನು ಕೊಡತಕ್ಕಂಥವಳು ಜಗತ್ತಿಗೆ ತಾಯಿಯು ಮಂಗಳ ಸ್ವರೂಪಗಳು ಶಂಕರನ ಅರ್ಧಾಂಗಿಯಾಗಿದ್ದಾಳೆ ತ್ರಿಲೋಕ ಮಾತೆ ಕಲ್ಯಾಣಿ ಸಾ ಸತ್ಯವಾರ್ಚಿತ ನಿತ್ಯಂ ಸರ್ವ ಸೌಭಾಗ್ಯದಾಯಿನಿ ಮಾಹೇಶ್ವರಿ ಸ್ವಭಕ್ತಾನಾಂ ಸರ್ವಮಂಗಲದಾಯಿನಿ ಆ ಸತಿ ದೇವಿಯನ್ನು ನಿತ್ಯವೂ ಅರ್ಚಿಸಿದರೆ ಸಕಲ ಸೌಭಾಗ್ಯಗಳು ಲಭಿಸುತ್ತವೆ ಅವಳು ಮಹೇಶ್ವರನ ಪ್ರಿಯ ಮಾಹೇಶ್ವರಿ ಸ್ವಭಕ್ತಾನಾಂ ಸರ್ವಮಂಗಲದಾಯಿನಿ ನನ್ನ ಭಕ್ತರಿಗೆ ಸಕಲ ಕಲ್ಯಾಣಗಳನ್ನು ಉಂಟುಮಾಡ್ತಾಳೆ ಸಾ ಸತ್ಯಾರ್ ಅರ್ಚಿತ ನಿತ್ಯಂ ಸಂಸಾರ ಭಯನಾಶಿನಿ ಮನೋಭೀಷ್ಟಪ್ರದಾ ದೇವಿ ಸರ್ವೋಪದ್ರವಹಾರಿಣೀ ಆ ಸತಿಯನ್ನು ಅರ್ಚಿಸಿದರೆ ಅವಳು ಸಂಸಾರ ಭಯವನ್ನು ಹೋಗಲಾಡಿಸ್ತಾಳೆ ಸಕಲ ಮನೋರಥಗಳನ್ನು ಉಂಟು ಮಾಡ್ತಾಳೆ ಸ್ವ ತೊಂದರೆಗಳನ್ನೆಲ್ಲ ಪರಿಹರಿಸ್ತಾಳೆ ಸಂಸಾರ ಭಯನಾಶಿನಿ ಮನೋಭೀಷ್ಟಪ್ರದಾ ಸರ್ವ ಉಪದ್ರವಹಾರಿಣಿ ಸಾ ಸತ್ಯವಾರ್ಚಿತಾನಿತ್ಯಂ ಕೀರ್ತಿ ಸಂಪತ್ ಪ್ರದಾಯಿನಿ ಪರಮ ಪರಮೇಶಾನಿ ಭಕ್ತಿ ಮುಕ್ತಿಪ್ರದಾಯಿನಿ ಆ ಸತೀ ದೇವಿಯನ್ನು ನಿತ್ಯವೂ ಅರ್ಚಿಸಿದರೆ ಕೀರ್ತಿ ಸಂಪತ್ ಪ್ರದಾಯಿನಿ ಕೀರ್ತಿ ಸಂಪತ್ತುಗಳು ಉಂಟಾಗ್ತವೆ ಪರಮಾ ಪರಮೇಶಾನಿ ಅವಳು ಪರಮ ಪರಮೇಶನಿ ಪರಮ ಈಶ್ವರನ ಪತ್ನಿಯು ಸಾಕ್ಷಾತ್ ಪರಮೇಶ್ವರಿಯು ಭಕ್ತಿ ಮುಕ್ತಿ ಪ್ರದಾಯಿನಿ ಭೋಗ ಮೋಕ್ಷಗಳನ್ನು ಕರೆನಿಸ್ತಾಳೆ ಅವಳು ಸಾ ಸತ್ಯವೇ ಜಗದ್ಧಾತ್ರಿ ಜಗದ್ರಕ್ಷಣ ಕಾರಿಣಿ ಅನಾದಿಶಕ್ತಿ ಕಲ್ಪಾಂತೇ ಜಗತ್ ಸಂಹಾರ ಕಾರಿಣಿ ಆ ಸತೀದೇವಿಯು ಆದಿ ಇಲ್ಲದ ಮಾಯಾಶಕ್ತಿಯು ಅನಾದಿಶಕ್ತಿ ಅವಳೇ ಜಗತ್ತನ್ನು ಸೃಷ್ಟಿಸ್ತಾಳೆ ಜಗದ್ ರಕ್ಷಣಾ ಕಾರಣಿ ಜಗದ್ ಧಾತ್ರಿ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವಳು ಧಾತ ಅಂದರೆ ಸೃಷ್ಟಿಕರ್ತ ಹ್ಞೂ ಜಗದ್ಧಾತ್ರಿ ಅಂದರೆ ಜಗತ್ತನ್ನು ಸೃಷ್ಟಿಸ್ತಕ್ಕಂಥವಳು ಜಗದ್ರಕ್ಷಣಾ ಅವಳೇ ಜಗತ್ತನ್ನು ರಕ್ಷಿಸ್ತಕ್ಕಂಥವಳು ಜಗತ್ ಸಂಹಾರ ಕಾರಣಿ ಕಲ್ಪದ ಪ್ರಳಯ ಕಲ್ಪದ ಅಂತ ಕಾಲದಲ್ಲಿ ಸೃಷ್ಟಿಯ ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಸಂಹರಿಸುವಳು ಅವಳೇ ಜಗತ್ತನ್ನು ಸಹ ಸತ್ಯ ಜಗನ್ಮಾತಾ ವಿಷ್ಣು ಮಾತಾ ವಿಲಾಸಿನಿ ಬ್ರಹ್ಮೇಂದ್ರ ಚಂದ್ರ ವಹನ್ಯರ್ಕ ದೇವಾದಿ ಜನನೀ ಸ್ಮೃತ ಆ ಸತಿದೇವೇ ಜಗತ್ತಿಗೆ ತಾಯಿಯು ವಿಷ್ಣುವಿಗೂ ತಾಯಿಯೂ ತನ್ನ ಮಾಯಿಂದ ಅನೇಕ ಲೀಲೆಗಳನ್ನು ಪ್ರದರ್ಶಿಸ್ತಾಳೆ ಮತ್ತು ಬ್ರಹ್ಮ ಇಂದ್ರ ಚಂದ್ರ ಅಗ್ನಿ ಸೂರ್ಯ ಮುಂತಾದ ದೇವತೆಗಳಿಗೂ ಕೂಡ ಬ್ರಹ್ಮ ಇಂದ್ರ ಚಂದ್ರ ವಹನಿ ಅರ್ಕ ಅರ್ಕ ಸೂರ್ಯ ವಹನಿ ಅಂದರೆ ಅಗ್ನಿ ದೇವಾದಿಜನ ಇತರ ಎಲ್ಲ ದೇವತೆಗಳಿಗೂ ಆಳೆ ಆತಳೆ ಆಕೆಯೇ ಮಾತೆಯು ಅಂತೇಳಿ ಹೇಳ್ತಾ ಇದ್ದಾರೆ ಯಾವುದು ಆಕಾಶವಾಣಿ ಹೇಳ್ತಾ ಉಂಟ ಸಹ ಸತ್ಯ ತಪೋ ಧರ್ಮದಾನಾದಿ ಫಲದಾಯಿನಿ ಶಂಭುಶಕ್ತಿರ್ಮಹಾದೇವಿ ದುಷ್ಟಹಂತ್ರಿ ಪರಾಪರ ಆ ಸತಿದೇವಿಯೇ ತಪೋ ಧರ್ಮ ದಾನಾದಿ ಫಲದಾಯಿನಿ ತಪಸ್ಸು ಧರ್ಮ ದಾನ ಶುಭ ಕಾರ್ಯಗಳಿಗೆ ಫಲವನ್ನು ಕೊಡ್ತಕ್ಕಂಥವಳು ಶಂಭುಶಕ್ತಿ ಹಿ ಮಹಾದೇವಿ ಅವಳು ಶಿವನ ಶಕ್ತಿ ಮಾಯೆಯು ಶಿವನ ಮಹಾದೇವಿಯು ದೇವತೆಗಳಿಗೂ ದೇವಿಯು ದುಷ್ಟಹಂತ್ರಿ ಪರಾತ್ಪರ ದುಷ್ಟರನ್ನು ಶಿಕ್ಷಿಸ್ತಕ್ಕಂಥವಳು ಸರ್ವೋತ್ಕೃಷ್ಟರು ಈ ದೃಗ್ವಿಧಾ ಸತೀದೇವಿ ಯತ್ನಿ ಸದಾ ಪ್ರಿಯ ತಸ್ಮೈ ಭಾಗೋ ನ ದತ್ತಸ್ತೆ ಮೂಢೇನ ಕುವಿಚಾರಿಣ ಇಂತಹ ಮಹಿಮೆಯುಳ್ಳ ಸತೀದೇವಿಯು ಶಂಕರನಿಗೆ ಪ್ರಿಯ ಪತ್ನಿಯೋ ಆದರೂ ಇಂತಹ ಶಂಕರನಿಗೆ ದುರ್ಬುಧಿಯುಳ್ಳ ನೀನು ಯಜ್ಞ ಭಾಗವನ್ನು ಕೊಡಲಿಲ್ಲ ಶಂಭುರ್ಹಿ ಪರಮೇಶಾನಸರ್ವಸ್ವಾಮಿ ಪರಾತ್ಪರಃ ವಿಷ್ಣು ಬ್ರಹ್ಮಾದಿ ಸಂಸೇವ್ಯಸ್ವಕಲ್ಯಾಣಕಾರಕಃ ಆ ಶಂಕರನು ಪರಮೇಶ್ವರನು ಸರ್ವಸ್ವಾಮಿ ಪರಾತ್ಪರಃ ಎಲ್ಲರಿಗೂ ಸ್ವಾಮಿಯು ಸರ್ವೋತ್ತಮನು ವಿಷ್ಣು ಬ್ರಹ್ಮಾದಿ ಸಂಸೇವ್ಯ ಸರ್ವಕಲ್ಯಾಣಕಾರಕಃ ಎಲ್ಲರಿಗೂ ಮಂಗಳವನ್ನುಂಟು ಮಾಡತಕ್ಕಂಥ ಸಕಲ ಮಂಗಳ ಸ್ವರೂಪನಾದಂಥ ವಿಷ್ಣು ಬ್ರಹ್ಮ ಮೊದಲಾದ ದೇವತೆಗಳು ಕೂಡ ಅವನನ್ನು ಸೇವಿಸಬೇಕು ಸೇವೆ ಮಾಡಬೇಕು ಅಂತಹ ಯೋಗ್ಯತುಳ್ಳ ಶಂಕರ ಶಂಭು ತಪ್ಯತೆ ಹಿ ತಪಸ್ಸಿದ್ಧರೇತ ಏತದ ದರ್ಶನಕಾಂಕ್ಷಿಭಿ ಯುಜ್ಯತೆ ಯೋಗಿಭಿಗೈರೆತದ್ದರ್ಶನಕಾಂಕ್ಷಿಭ ಆ ಶಿವನ ಸಾಕ್ಷಾತ್ಕಾರವನ್ನು ಪಡೆಯಲು ಸುಖ ಸಿದ್ಧರು ಅವನನ್ನು ಕುರಿತು ತಪಸ್ಸನ್ನ ಯೋಗಿಗಳು ಯೋಗಾಭ್ಯಾಸವನ್ನು ಮಾಡ್ತಾರೆ ಅನಂತ ಧನಧಾನ್ಯ ಯಗಾದೀನಾ ತಥೈವ ಚ ದರ್ಶನ ಶಂಕರತ್ಯ ಮಹತ್ ಆ ಶಂಕರನ ದರ್ಶನವನ್ನು ಮಾಡಿದರೆ ಏನಾಗ್ತದೆ ಏನೇನು ಫಲ ಅನಂತವಾದ ಧನಧಾನ್ಯಗಳು ವೃದ್ಧಿ ಸ್ವೇಧಸಂಪತ್ತು ಧಾನಸಂಪತ್ತು ಯಾಗಾಂಕ ಯಾಗಾಳಿ ಮಹಾಫಲವುಂಟಾಗ್ತದೆ ದರ್ಶನ ಶಂಕರ ಮಹತ್ಫಲಂದಾಹೃತ ಶಂಕರ ದರ್ಶನದಿಂದ ಮಹತ್ಫಲವುಂಟಾ ದೊಡ್ಡ ಫಲ ಯ ಶಿವದ್ಯಾತಿಃ ಪ್ರಭು ಆದಿದ್ಯವರಸ್ವಾಮಿಮಂಗಲ ಶಿವನೆ ಜಗತನ್ನು ಸೃಷ್ಟಿ ಸೋನು ಜಗದ್ದಾತ ಸಕಲವಿಗಳಿಗೂ ಉಡೇನು ಸರ್ವರ್ವರ್ವರ್ವ್ಯಾಪತಿ ಪ್ರಭುಹು ಅವಿದ್ಯಾರೂಪಾದ ಆದಿಶಕ್ತಿಯ ಪ್ರಿಯಪತಿಯು ಆದಿವಿದ್ಯಾವರ ಸ್ವಾಮಿ ಸರ್ವಮಂಗಲ ಮಂಗಲ ಎಲ್ಲ ವಿದ್ಯೆಗೂ ಕೂಡ ಅವನು ಒಡೆಯನು ಈಶಾನ ಸರ್ವವಿದ್ಯಾನಮ ಅಂಥೇಳಿ ಈಶ್ವರ ಸರ್ವಭೂತಾನಂ ಎಲ್ಲ ಭೂತಗಳಿಗೂ ಒಡೆಯ ಚರಾಚರಗಳಿಗೆ ಎಲ್ಲ ವಿದ್ಯೆಗಳಿಗೆ ಒಡೆಯನಾದಂಥವನು ಎಲ್ಲ ಮಂಗಳಿಗೂ ಮಂಗಳ ಸ್ವರೂಪನು ಸರ್ವಮಂಗಲ ಮಂಗಲ ಯಾವೆಲ್ಲ ಮಂಗಳಗಳಿದೆ ಅದಕ್ಕೂ ಮೂಲನಾಂದ ಮಂಗಳ ಸ್ವರೂಪ ಸರ್ವಕಾರಣ ಕಾರಣ ಅಂತೇಳಿ ಹೇಳಿದಾಗೆ ಎಲ್ಲ ಕಾರಣಗಳಿಗೂ ಕಾರಣಸ್ವರೂಪನು ತಚ್ಚಕ್ತೈರ್ನ ಕೃತ ಯಸ್ಮಾತ್ ಸತ್ಕಾರೋ ಅಧ್ಯ ತ್ವಯಾ ಖಲ ಭವಿಷ್ಯತಿ ಎಲೆ ಮೂರ್ಖನಾದ ದಕ್ಷಿಣೆ ಆ ಶಿವನ ಶಕ್ತಿ ರೂಪಳಾದ ಸತೀದೇವಿ ನೀನು ಮಾಡಲಿಲ್ಲ ಆದ ಕಾರಣ ಈ ಯಜ್ಞವು ನಾಶವಾಗ್ತದೆ ಅಮಂಗಲಂತ್ಯ ಪೂಜಾರ್ಹಣ ಅಪೂಜೆಯ ಪೂಜ್ಯಮಾನ ಚ ನೌಹಿ ತತಃ ಯತ ಪೂಜ್ಯತಮ ಪೂಜಿಸಲು ಯೋಗ್ಯರಾದವಳನ್ನು ಪೂಜಿಸಲಿದ್ರೆ ಅಮಂಗಲವುಂಟಾಗ್ತದೆ ಹೀಗಿರುವಾಗ ಪೂಜಿಸಲು ಯೋಗ್ಯರಾದಂಥ ಸತೀ ದೇವಿಯನ್ನು ನೀನು ಅರ್ಚಿಸಲಿಲ್ಲ ಎಲ್ಲ ಅವಳು ಎಲ್ಲರಿಂದಲೂ ಪೂಜಿಸಲ್ಪಡ್ತಾ ಇರತಕ್ಕಂಥವಳು ಅಂತವಳನ್ನು ನೀನು ಪೂಜಿಸಲಿಲ್ಲ ಸಹಸ್ರೀಣಿ ಶಿರಸಾಂ ಶೇಷೋ ಯತ್ ಪಾದ ಪಾದಜಂ ರಜ ವಹತ್ಯರ್ಹ ಆ ಶಿವನ ಪಾದಧೂಳಿಯನ್ನು ಆದಿಶೇಷನು ತನ್ನ ಸಾವಿರ ಶಿರಸ್ತುಗಳಿಂದ ದಿನವೂ ಧರಿಸುತ್ತಾ ಇದ್ದಾನೆ ಪರಮೇಶ್ವರನ ಪ್ರಿಯ ಪತ್ನಿಯೂ ಈ ಸತೀದೇವಿ ಇಂಥವುಗಳನ್ನು ನೀನು ಅವಮಾನಪಡಿಸಿದ್ಯಾ ಹ್ಞೂ ಯತ್ಪಾದ ಪದ್ಮೀಶಂ ಧ್ಯಾತ್ಮಾದ ಪೂಜ್ಯ ವಿಷ್ಣುರು ವಿಷ್ಣುತ್ವಾಪನ್ನಸ್ತಸೋ ಪ್ರಿಯ ಸತೀ ವಿಷ್ಣುವು ಶಿವನ ಪಾದಕಮಲಗಳನ್ನು ಭಕ್ತಿಯಿಂದ ನಿತ್ಯವೂ ಧ್ಯಾನ ಮಾಡಿ ಪೂಜಿಸಿ ತನ್ನ ವಿಷ್ಣುತ್ವವನ್ನು ಪಡೆದಿದ್ದಾನೆ ಇಂತಹ ಶಿವನ ಪ್ರಿಯೇ ಆ ಸತೀದೇವಿಯು ಯತ್ಪಾದ ಪದ್ಮೀಷ್ಯಾತ್ವಾ ಸಂಪೂಜ್ಯ ಸಾಧರಂ ಬ್ರಹ್ಮ ಬ್ರಹ್ಮತ್ವಾಪನ್ನಸ್ತಸ್ಯ ಶಂಭೋ ಪ್ರಿಯ ಸತಿ ಆ ಶಿವನ ಪಾದಕಮಲವನ್ನೇ ಸದಾ ಧ್ಯಾನಿಸಿ ಭಕ್ತಿಯಿಂದ ಅರ್ಚಿಸಿ ಬ್ರಹ್ಮನು ಕೂಡ ಬ್ರಹ್ಮತ್ವವನ್ನು ಪಡೆದಿದ್ದಾನೆ ಅಂತಹ ಸತೀದೇವಿಯು ಇಂತಹ ಶಿವನ ಪ್ರಿಯ ಪತ್ನಿಯು ಎಸ್ ಆ ಶಿವನ ಆ ಶಿವನ ಪಾದಕಮ ಯಾವನ ಪಾದಕಮಲವನ್ನು ಧ್ಯಾನಿಸಿ ಬ್ರಹ್ಮನು ಬ್ರಹ್ಮತ್ವವನ್ನು ವಿಷ್ಣು ವಿಷ್ಣುತ್ವವನ್ನು ಪಡೆದಿದ್ದಾರೋ ಅಂತಹ ಪರಶಿವನ ಪತ್ನಿಯಾದಂತಹ ಏಳು ಸತೀದೇವಿ ಅವಳನ್ನು ನೀನು ಅವಮಾನ ಮಾಡಿದ್ದಿ ಯತ್ಪಾದ ಪದ್ಮಷ್ ಧ್ಯಾತ್ವಾ ಸಂಪೂಜ್ಯ ಸಾಧರಂ ಇಂದ್ರಾದಿಯೋ ಲೋಕಪಾಲನ ಪ್ರಾಪು ಸ್ವಂ ಸ್ವಂ ಪದಂ ಆ ಶಂಕರನ ಪಾದಕಮಲವನ್ನೇ ಭಕ್ತಿಯಿಂದ ಧ್ಯಾನಿಸಿ ಅರ್ಚಿಸಿ ಇಂದ್ರಾದಿ ಲೋಕಪಾಲಕರು ಕೂಡ ಲೋಕಪಾಲರು ಕೂಡ ತಮ್ಮ ತಮ್ಮ ಉತ್ಕೃಷ್ಟವಾದ ಸ್ಥಾನವನ್ನು ಪಡೆದಿದ್ದಾರೆ ಜಗತ್ಪಿತ ಶಿವಶಕ್ತಿರ್ಜಗನ್ಮತಾ ಚತಿ ಸತ್ಕೃತೌತ ಸತ್ಕೃತೌ ನ ತ್ವಯ ಮೂಢ ಕಥಂ ಶ್ರೇಯೋ ಭವಿಷ್ಯತಿ ಶಿವನೆ ಜಗತಿ ತಂದೆ ಜಗತ್ಪಿತ ಶಿವಶಕ್ತಿರ್ಜಗನ್ಮತ ಶಿವನ ಶಕ್ತಿ ಸತಿ ದೇವಿ ಜಗನ್ಮಾತೆ ಸತ್ಕೃತೌ ನವ ನಿನ್ನಿಂದ ಇಂತಹ ಸತಿ ಶಿವರನ್ನು ನೀನು ಮೂಢನಾಂತ ನೀನು ಸತ್ಕರಿಸಲಿಲ್ಲ ನಿನಗೆ ಹೇಗೆ ಶ್ರೇಯಸ್ಸು ಲಭಿಸಲಿಕ್ಕೆ ಸಾಧ್ಯ ದೌರ್ಭಾಗ್ಯಂತ್ವಯಿ ಸಂಕ್ರಾಂತಂ ಸಂಕ್ರಾಂತಸ್ವಿ ಚಾಪದ ಯೌಚನಾರಾಧಿತೌಕ್ತ್ಯ ಭವಾನಿ ಶಂಕರೌ ಚತೌ ಎಲವು ದಕ್ಷಣೆ ನಿನಗೆ ದುರದೃಷ್ಟವು ಬಂದದಗಿರುವುದು ಖಂಡಿತ ಆಪತ್ತುಗಳು ನಿನಗೆ ಸಿದ್ಧವಾಗಿಯೇ ಇವೆ ಆದ ಕಾರಣ ನೀನು ಭವಾನಿ ಶಂಕರನ್ನು ಶಂಕರನ್ನು ಆರಾಧಿಸಲಿಲ್ಲ ಅನಭ್ಯರ್ಚ್ಯ ಶಿವಂ ಶಂಭುಂ ಕಲ್ಯಾಣ ಪ್ರಾಪ್ನುಯತಿ ಹೀಮಸ್ತಿ ಗರ್ವೋ ದುರ್ವಾರಸ್ಸ ಗರ್ವೋದ್ಯವಿನಶ್ಯತಿ ಮಂಗಳಕರದಿಂದ ಆ ಶಿವನನ್ನು ಅರ್ಚಿಸಿದ್ರೆ ಶ್ರೇಯಸ್ಸನ್ನು ಪಡೆಯುವೆ ಅಂಥೇಳಿ ನಿನಗೆ ಗರ್ವ ಇದೆಯೇ ಆಗಿದ್ರೆ ಆಗರುವ ಈಗಲೇ ನಾಶವಾಗ್ತದೆ ಸರ್ವೇಷವಿಮುಖೋ ಭೂತ್ವಾ ದೇವೇ ಶ್ವೇತೇಶುಕಸ್ತ ಕರಿಷ್ಯತಿ ಸಹಾಯಂ ತಮ್ಮ ನ ತೇ ಪಶ್ಯಾಮಿ ಸರ್ವಥ ಈಶ್ವರನನ್ನು ದ್ವೇಷಿಸುವಂತಹ ನಿನಗೆ ದೇವತೆಗಳಲ್ಲಿ ಯಾವನು ಸಹಾಯ ಮಾಡಿ ಅನ್ನೋ ಪರಮೇಶ್ವರನನ್ನು ಎಲ್ಲ ದೇವತೆಗಳೊಳಗೆ ನನ್ನ ಪರಬ್ರಹ್ಮ ತತ್ವವನ್ನು ದ್ವೇಷಿಸ್ತಕ್ಕಂಥ ನಿನಗೆ ದೇವತೆಗಳು ಯಾರು ಸಹಾಯ ಮಾಡಲಿಕ್ಕೆ ಸಾಧ್ಯ ಯಾಕೆಂದರೆ ಎಲ್ಲರ ಅಂತರ್ಯಾಮಿ ಅವನೇ ಯಾವನೂ ಕೂಡ ಸಹಾಯ ಮಾಡಲಿಕ್ಕೆ ಅಸಮರ್ಥ ಯದಿ ದೇವಾ ಕರಿಷ್ಯಂತ ಸಹಾಯ ಅಧುನಾಥವ ತದಾ ನಾಶವಂಸಮ ಆಪ್ಸ್ಯಂತ ಶಲಭಾ ಇವ ವಿನ ದೇವತೆಗಳು ನಿನಗೆ ಸಹಾಯವನ್ನು ಮಾಡಿದರೆ ಬೆಂಕಿಯಿಂದ ಪತಂಗಗಳು ನಾಶವಾಗುವಂತೆ ಈಶ್ವರನ ತೇಜಸ್ಸಿಂದ ನಾಶವನ್ನು ಹೊಂದುತ್ತಾರೆ ಜ್ವಲತ್ವದ್ಯ ಮುಖಂತೆ ವೈ ಯಜ್ಞಧ್ವಂಸೋತ್ವಿತಿತ್ವತಿ ಸಹಾಯಾಸ್ತವ ಯಾವಂತಸ್ತೆ ಜ್ವಲಂತ್ವದ್ಯ ಸತ್ವರಂ ಎಲೆಗೆ ದಕ್ಷಿಣೆ ಈಗ ನಿನ್ನ ಮುಖವು ಭಸ್ಮವಾಗಲಿ ಯಜ್ಞವು ನಾಶವಾಗಲಿ ನಿನಗೆ ಯಾರ್ಯಾರು ಸಹಾಯ ಮಾಡ್ತಾರೋ ಅವರೂ ಉರಿದು ಹೋಗಲಿ ಅಮರನಾಂಚರ್ವ ಶಪಥೋ ಅಮಂಗಲಾಯತೆ ಕರಿಷ್ಯಂತದ್ದಹಾಯ್ಯಂ ಯತ ದುರಾತ್ಮನಃ ದುರಾತ್ಮನದ ಈ ದಕ್ಷಿಣ ಸಹಾಯಕ್ಕಾಗಿ ದೇವತೆಗಳೆಲ್ಲರೂ ಶಪಥವನ್ನು ಮಾಡಿದರೂ ಅಮಂಗಳವೇ ಅಂದರೆ ಅನಿಷ್ಟವೇ ಆಗ್ತದೆ ದೇವತೆಗಳೆಲ್ಲರೂ ಸೇರಿ ಸಹಾಯ ಮಾಡಿದರೂ ಕೂಡ ನಿರ್ಗಚ್ಂತು ಅಮರ ಸ್ವೋಕೇತದಧ್ವರಮಂಟಪತ್ ಅನ್ಯಥವತೋ ನಾಶೋ ಭವಿಷ್ಯತ್ಯ ಸರ್ವಥ ಆದ ಕಾರಣೆಯಲ್ಲಿ ದೇವತೆಗಳೇ ನೀವೆಲ್ಲರೂ ಈ ಯಜ್ಞಶಾಲೆಯನ್ನು ಬಿಟ್ಟು ನಿಮ್ಮ ನಿಮ್ಮ ಸ್ಥಾನದಲ್ಲಿ ಹೊರಟು ಹೋಗಿ ಬದುಕಬೇಕು ಅಂತಿದ್ರೆ ಇಲ್ಲ ನಿಮಗೆ ಸರ್ವಥಾ ನಾಶ ಉಂಟಾಗ್ತದೆ ನಿರ್ಗಛಂತ್ವ ಅಪರೆ ಸರ್ವೇ ಮುನಿ ನಾಗಾಧೋ ಮಖಾತ್ ಅನ್ಯಥವತ ನಾಶೋ ಭವಿಷ್ಯತ್ಯ ಸರ್ವಥ ಮತ್ತು ಮುನಿಗಳು ನಾಗರು ಮುಂತಾದ ಎಲ್ಲರೂ ಕೂಡ ಯಜ್ಞದಿಂದ ಹೊರಟು ಹೋಗಿ ಇಲ್ಲದ್ರೆ ನಿಮಗೂ ನಾಶವೂ ತಪ್ಪಿದ್ದಲ್ಲ ನಿರ್ಗಚ್ಛತ್ವ ಹರೇ ಶೀಘ್ರಮೇತದಧ್ವನಮಂಡ್ ಅನ್ಯಥ ನಾಶೋ ಭವಿಷ್ಯತ್ಯ ಸರ್ವರ್ವರ್ವರ್ವರ್ವಥ ಇಲ್ಲೇ ವಿಷ್ಣುವೇ ನೀನು ಸಹ ಯಜ್ಞಶಾಲೆಯಿಂದ ಹೊರಟು ಹೋಗು ಇಲ್ಲದ್ರೆ ನಿನಗೂ ನಾಶವು ತಪ್ಪಿದ್ದಲ್ಲ ನಿರ್ಗಚ್ತ್ವ ವಿಧೇ ಶೀಘ್ರಮೇತಮಂಟಪಾತ್ ಅನ್ಯಥಬಹುದು ನಾಶೋ ಭವಿಷ್ಯತ್ಯದ್ಯರ್ವಥ ಎಲೆ ಬ್ರಹ್ಮನೇ ನೀನು ಕೂಡ ಈಗಲೇ ಈ ಯಜ್ಞಶಾಲೆಯಿಂದ ಹೊರಡು ಇಲ್ಲದಿದ್ದರೆ ನಿನಗೂ ನಾಶವು ಕಟ್ಟಿಟ್ಟ ಬುತ್ತಿ ಬ್ರಹ್ಮೋವಾ ಧ್ವರಶಾಳಾ ಅಖಿಲಸ್ಥಿರತ್ಸನಭೋವಾಣಿ ಸರ್ವರ್ವರ್ವರ್ವರ್ವಕಲ್ಯಾಣಿಣೀ ಬ್ರಹ್ಮ ಹೇಳ್ತಾನೆ ಹೀಗೆ ಯಜ್ಞಾಲೆಯಲ್ಲಿ ಎಲ್ಲರಿಗೂ ಹಿತವಾಗಲಿ ಅಂತೇಳಿ ಆಕಾಶವಾಣಿ ಹೇಳಿ ಸುಮ್ಮನಾಯಿತು ತುಪ್ಪ ವ್ಯೋಮವಚನ ಸರ್ವೇ ಹರ್ಯಾದಯುರ ಅಕಾಷರ್ವಿಸ್ಮಯಂತ ಗುಣಯಶ್ಶ ತರೇ ಎಲೆಯಾದನೇ ಇಂತಹ ಆಕಾಶವಾಣಿಯನ್ನು ಕೇಳಿ ಇಂದ್ರಾದಿ ದೇವತೆಗಳು ಮುನಿಗಳು ಸಹ ತುಂಬ ಆಶ್ಚರ್ಯಭರಿತರಾದರು ಇಡೀ ಶ್ರೀ ಶಿವಮಹಾಪುರಾಣೇ ರುದ್ರ ಸಂವಿ ರುದ್ರ ಸಂವಿಧಾನ ಸತೀಖಂಡೇ ಏಕತ್ರಿಂಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ ರುದ್ರ ಸಮಿತಿಯ ಸತೀಖಂಡದಲ್ಲಿ ಶಿವಶಕ್ತಿ ಮಹಿಮಾ ವರ್ಣನೆ ಮತ್ತು ಅವರನ್ನು ಅನಾದರೂ ಮಾಡಿದಂತಹ ದಕ್ಷಿಣ ಮೂಢತ್ವದ ನಿಂದನೆ ಎನ್ನುತಕ್ಕಂತಹ ಮೂವತ್ತ ಅಧ್ಯಾಯ ಇಲ್ಲಿಗೆ ಮುಗೀತು ಇನ್ನು ಮೂವತ್ತೆರಡನೇ ಅಧ್ಯಾಂ ನಾಳೆ ದಿವಸ ನೋಡ ಹರಿೇರಾಮ ಶ್ರೀ ಶಿವಾರ್ಪಿತಮಸ್ತು ಓಂ ತತ್ಸತ್